ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಭಗವದ್ಗೀತೆ ಮೂರ್ನೇ ಅಧ್ಯಾಯ ಕರ್ಮಯೋಗ ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ನಂದಗೋಪಕುಮಾರೋವಿ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಯ ಗೋವಿ ನಮೋ ನಮಃ ಕೃಷ್ಣಾಯದವೇಂದ್ರಾಯ ಜ್ಞಾನಮು ಯೋಗಿ ನಾಥಾ ರುಕ್ಮಿಣೀಯ ನಮೋ ವೇದಾಂತವೇನೆ ಗೀತೆ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಮೂರನೇದು ಯೋಗ ಹಿಂದೆ ಎರಡನೇ ಅಧ್ಯಾಯದ ನತ್ವೇವಾಹಂ ಎರಡನೇ ಅಧ್ಯಾಯದ ಹನ್ನೆರಡನೇ ಶ್ಲೋಕ ಅಲ್ಲಿಂದ ಪ್ರಾರಂಭ ಮಾಡಿ ಮೂವತ್ತೊಂಬತ್ತನೇ ಶ್ಲೋಕದ ತನಕ ಏಷಾ ತೇ ಬಿಹಿತ ಬುದ್ಧಿರ್ ಯೋಗೇ ತ್ವಿಮಾಂ ಈ ಶ್ಲೋಕದ ತನಕ ಜೀವ ಮತ್ತು ಪರಮಾತ್ಮನ ಸ್ವರೂಪವನ್ನು ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ನಂತರ ಆ ಜೀವ ಆ ಈಶ್ವರ ಅಥವಾ ಪರಮಾತ್ಮನನ್ನು ಯಾವ ರೀತಿಯಾಗಿ ತಿಳ್ಕೋಬೇಕು ಅಂತ ಪ್ರಶ್ನೆ ಮಾಡಿದಾಗ ಯೋಗೇ ದ್ವಿಮಾಂ ಆ ಉಪಾಯವನ್ನು ನಾನು ಹೇಳ್ತೀನಿ ತಿಳಿಸ್ತೇನೆ ಅಂಥೇಳಿ ಕೃಷ್ಣ ಪ್ರತಿಜ್ಞೆಯನ್ನು ಮಾಡ್ತಾನೆ ಆ ಯೋಗ ಅಥವಾ ಉಪಾಯ ಅನ್ನೋದು ನಿಷ್ಕಾಮಕರ ಮಾತು ತಿಳಿಸಿ ತ್ರೈಗುಣ್ಯ ವಿಷಯ ಭೇದ ಅಂಥೇಳಲ್ಲಿ ನಿರೂಪಣೆಯನ್ನು ಮಾಡಿ ನಂತರದಲ್ಲಿ ಕರ್ಮಜಂ ಬುದ್ಧಿ ಹಿ ಇದೇ ಮೊದಲಾಗಿರ್ತಕ್ಕಂಥ ಶ್ಲೋಕಗಳಲ್ಲಿ ಆ ನಿಷ್ಕಾಮ ಕರ್ಮದ ಬಗ್ಗೆ ವಿವರಣೆಯನ್ನು ಕೊಟ್ಟಿಯಾನೆ ಕೃಷ್ಣ ಆ ನಿಷ್ಕಾಮ ರೂಪವಾಗಿರ್ತಕ್ಕಂಥ ಕರ್ಮದ ಉಪಾಯ ಏನಿದೆ ಅವಶ್ಯ ಕರ್ತವ್ಯ ಕಡ್ಡಾಯವಾಗಿ ಮಾಡಬೇಕು ಕಂಪಲ್ಸರಿ ಅಂದರೆ ಆಪ್ಷನಲ್ ಅಲ್ಲ ಅನ್ನೋ ವಿಚಾರದಲ್ಲಿ ಹೆಚ್ಚಿನ ವಿವರಣೆಗಳನ್ನು ಈ ಮೂರನೇ ಅಧ್ಯಾಯ ಕರ್ಮಯೋಗದಲ್ಲಿ ತಿಳಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಆದ್ದರಿಂದ ಎರಡನೇ ಅಧ್ಯಾಯ ಸಾಂತ್ಯ ನಂತರ ಈ ಕರ್ಮಯೋಗ ಅನ್ನುವಂತಹ ಮೂರನೇ ಅಧ್ಯಾಯ ಹೊರಟಿದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾಲಿನ ಕರ್ತವ್ಯ ಕರ್ಮಗಳನ್ನು ಆಚರಣೆ ಮಾಡಲೇಬೇಕು ಅದನ್ನು ಎಂದಿಗೂ ಕೂಡ ಬಿಡತಕ್ಕದ್ದಲ್ಲ ಸ್ವವಿಹಿತ ವೃತ್ತಿಯ ಭಕ್ತ ಭಗವದ್ ಆರಾಧನ ಮೇವ ಪರಮೋಧರ್ಮ ತದ್ವಿರುದ್ಧ ಸರ್ವೋಪಿಯ ಧರ್ಮ ಅಂತ ಅವರವರ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆ ಅನ್ನೋದು ಭಗವಂತ ಮಾಡಿರುವಂಥ ಶಾಸನ ಅದು ಕಡ್ಡಾಯ ಅದನ್ನು ಮಾಡಲೇಬೇಕು ಅದೇ ಪರಮಧರ್ಮ ಅದನ್ನ ಬಿಟ್ಟು ಎಷ್ಟೇ ಉತ್ಕೃಷ್ಟವಾಗಿರ್ತಕ್ಕಂಥ ಬೇರೆ ಕರ್ಮಗಳನ್ನು ಆಚರಣೆ ಮಾಡಿದರೂ ಕೂಡ ಅದು ಅಧರ್ಮ ಅಂತ ಕರೆಸ್ಕೊಳುತ್ತೆ ಅಂತ ಕೃಷ್ಣನ ಸಂದೇಶ ಕರ್ಮಗಳನ್ನು ಮಾಡದೆ ಕೇವಲ ಜ್ಞಾನದಿಂದ ಅಥವಾ ಕೇವಲ ಧ್ಯಾನದಿಂದ ಮೋಕ್ಷವನ್ನು ಪಡೆಯಬಹುದು ಅನ್ನೋಂತಹ ವಾದ ಅಥವಾ ಪ್ರವೃತ್ತಿ ಅನ್ನೋದು ಕೆಲವರಲ್ಲಿ ಕಂಡುಬರುತ್ತೆ ಆದರೆ ಕರ್ಮಗಳನ್ನು ಮಾಡದೇ ಮೋಕ್ಷ ಪಡೀದಿ ಕೊರಟ್ರೆ ಹೇಗಾಗತ್ತೆ ಅದಕ್ಕೊಂದು ದುಷ್ಟಾಂತ ಕೊಡಬೇಕು ಅಂತಂದರೆ ಮೆಟ್ಟಿಲುಗಳೇ ಇಲ್ಲದೆ ಪಾವಟಿಗೆ ಸೋಪಾನ ಸ್ಟೆಪ್ಸ್ ಹೀಗೆ ಬೇರೆ ಬೇರೆ ಅರ್ಥದಿಂದ ಕರಿತೀವಿ ಮಹಡಿ ಏರುವಂತ ದುಸ್ಸಾಹಸ ಮಾಡಿದ್ರೆ ಹೇಗಾಗತ್ತೋ ಹಾಗಾಗತ್ತೆ ಇದನ್ನು ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸ್ತಾರೆ ಆದ್ರಿಂದ ಮೋಕ್ಷವನ್ನು ಹುಡುಕಿ ಸಾಧನೆಯ ಮಾರ್ಗದಲ್ಲಿ ಹೊರಟರ್ತಕ್ಕಂಥ ವ್ಯಕ್ತಿಗೆ ಕರ್ಮಾಚರಣೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಸೋಪಾನ ಅಥವಾ ಮೆಟ್ಟಿಲು ಅರ್ಜುನ ಶ್ರೀಕೃಷ್ಣನ ಕುರಿತು ಪ್ರಶ್ನೆ ಮಾಡ್ತಾನೆ ಅರ್ಜುನ ವಾಚ ಜಾಯಸಿ ಚೇತ್ ಕರ್ಮಣಸ್ಥೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಗೋರೆ ಮಾಂ ನಿಯೋಜಯಸಿ ಕೇಶವ ಕೃಷ್ಣ ಕರ್ಮಕ್ಕಿಂತ ಜ್ಞಾನನೇ ಶ್ರೇಷ್ಠ ಅನ್ನೋದು ನಿನ್ನ ಅಭಿಪ್ರಾಯ ಆಗಿದ್ದರೆ ಕೇಶವ ಭಯಂಕರವಾಗಿರ್ತಕ್ಕಂಥ ಯುದ್ಧಾಕ್ಯಕರ್ಮದಲ್ಲಿ ನನ್ನನ್ನು ಯಾಕೆ ನಿಯೋಜನೆ ಮಾಡ್ತಾ ಇದ್ದೀಯಾ ದೂರೇಣ ಅವರಂ ಕರ್ಮ ಕರ್ಮಕ್ಕಿಂತ ಜ್ಞಾನಶ್ರೇಷ್ಠ ಅಂತ ನೀನೇ ಹೇಳಿದೀಯಾ ಸಕಾಮ ಕರ್ಮ ಅಥವಾ ಫಲಾಪೇಕ್ಷೆಯಿಂದ ಮಾಡಿರ್ತಕ್ಕಂಥ ಕರ್ಮ ಮಾಡುವವರು ಅನರ್ಥವನ್ನು ಹೊಂದುತ್ತಾರೆ ಆದ್ದರಿಂದ ಜ್ಞಾನವೇ ಕರ್ಮಕ್ಕಿಂತ ಶ್ರೇಷ್ಠ ಅಂತ ನೀನೇ ಇದುವರೆಗೆ ತಿಳಿಸಿ ನೀನು ಜ್ಞಾನ ಮಾರ್ಗವನ್ನು ಅನುಸರಿಸು ಅಂಥೇಳಿ ಬೋಧಿಸು ನಿನ್ನ ಅಭಿಪ್ರಾಯ ಕರ್ಮ ಮತ್ತು ಜ್ಞಾನ ಇವೆರಡರಲ್ಲಿ ಜ್ಞಾನವೇ ಶ್ರೇಷ್ಠ ಅಂತ ಆದಮೇಲೆ ನನ್ನನ್ನು ಈ ಭಯಂಕರವಾಗಿರ್ತಕ್ಕಂಥ ಯುದ್ಧ ಅನ್ನುವಂತಹ ಘೋರಕರ್ಮದಲ್ಲಿ ಯಾಕೆ ತೊಡಗಿಸ್ತಾ ಇದೆಯಾ ನಿಯೋಜನೆ ಮಾಡ್ತಾ ಇದೆಯಾ ಇದು ಅರ್ಜುನನ ಪ್ರಶ್ನೆ ಅದು ಯಾವುದೋ ಸಾಮಾನ್ಯ ಕರ್ಮ ಅಲ್ಲ ನೀನು ನನ್ನನ್ನು ಪ್ರೇರಣೆ ಮಾಡಲಿಕ್ಕೆ ಹೊರಟಿದ್ದು ಯುದ್ಧ ಅನ್ನುವಂತಹ ಘೋರ ಭಯಂಕರವಾಗಿರ್ತಕ್ಕಂಥ ಕರ್ಮ ರಾಗದ್ವೇಷಾದಿಗಳಿಗೆ ಅವಕಾಶ ಇರುವಂತಹ ಅಥವಾ ರಾಗದ್ವೇಷಾದಿಗಳಿಗೆ ಕಾರಣ ಆಗುವಂತಹ ಈ ಯುದ್ಧ ಅನ್ನುವಂತಹ ಭಯಂಕರ ಕರ್ಮವನ್ನೇ ನಾನು ಯಾಕೆ ಮಾಡಬೇಕು ಈ ರೀತಿಯಾಗಿ ಅರ್ಜುನನ ಪ್ರಶ್ನೆ ಒಟ್ಟಿನಲ್ಲಿ ಅರ್ಜುನನ ಅಭಿಪ್ರಾಯ ಏನು ಅಂದರೆ ಸರ್ವ ಏತೆ ಪುಣ್ಯಲೋಕ ಭವಂತಿ ಎಲ್ಲ ಕರ್ಮಗಳಲ್ಲೂ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಪುಣ್ಯಲೋಕರೂಪವಾಗಿರ್ತಕ್ಕಂಥ ಫಲವನ್ನು ಹೇಳಲಾಗಿದೆ ಅದೇ ರೀತಿಯಾಗಿ ಹತೋವ ಪ್ರಾಪ್ಸಿ ಸ್ವರ್ಗಂ ಅಂತ ಯುದ್ಧದಲ್ಲಿ ವೀರಮರಣ ಹೊಂದಿದರೆ ಸ್ವರ್ಗವೇ ಫಲ ಅಂಥೇಳಿ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡಲಾಗಿದೆ ಆದ್ದರಿಂದ ಜ್ಞಾನ ಮಾರ್ಗಕ್ಕಿಂತ ಕರ್ಮ ತಾರತಮ್ಯದಲ್ಲಿ ಕಡಿಮೆದು ಮತ್ತು ಯತಿಗಳಿಗೆ ವಿಹಿತವಾಗಿರ್ತಕ್ಕಂಥ ಭಗವದ್ ಭಕ್ತಿ ವೈರಾಗ್ಯ ಮುಂತಾದ ಕರ್ಮಗಳಿಗೂ ಸ್ವರ್ಗಾದಿ ಯಾವುದೇ ನಶ್ವರವಾದ ಫಲವನ್ನು ಹೇಳಿಲ್ಲ ಅಷ್ಟೇ ಅಲ್ಲ ಆತ್ಮಜ್ಞಾನ ಅಂತ ಆತ್ಮಾನಂ ಪಶೇತಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಯುದ್ಧಾದಿ ಘೋರಕರ್ಮಗಳಿಗಿಂತ ಯತ್ಯಾಶ್ರಮ ಅಥವಾ ಸನ್ಯಾಸ ಧರ್ಮ ವಿಹಿತ ಧರ್ಮಗಳು ಶ್ರೇಷ್ಠ ಅಂತ ತಿಳಿತು ಅದರಿಂದ ಕೃಷ್ಣ ನೀನು ಯತಿಧರ್ಮವನ್ನು ಸ್ವೀಕರಿಸು ಪಾಲಿಸು ಅಂತ ಉಪದೇಶ ಮಾಡಬೇಕೇ ಹೊರತು ಕಾವ್ಯಕರ್ಮವಾಗಿರ್ತಕ್ಕಂಥ ರಾಗದ್ವೇಷಾದಿಗಳಲ್ಲಿ ಪ್ರಸಕ್ತವಾಗಿರುವಂತಹ ಯುದ್ಧದಲ್ಲಿ ತೊಡಗಿಸುವಂತಹ ಯುಜಸ್ವ ಭಾರತ ಅಂತ ಉಪದೇಶ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂತ ಅರ್ಜುನ ಹೇಳ್ತಾನೆ ಈ ಮೊದಲನೇ ಶ್ಲೋಕದಲ್ಲಿ ಎರಡು ಭಗವದ್ ಉಲ್ಲೇಖ ಮಾಡ್ತಾನೆ ಒಂದು ಜನಾರ್ದನ ಮತ್ತೊಂದು ಕೇಶವ ಈ ಕೇಶವ ಅನ್ನುವಂತಹ ಭಗವಂತನ ನಾಮ ಮೊದಲನೇ ಅಧ್ಯಾಯದಲ್ಲಿ ಮೂವತ್ತೊಂದನೇ ಶ್ಲೋಕದಲ್ಲಿ ಹೇಳುವಾಗ ವಿಪರೀತಾನಿ ಕೇಶವ ಅಂತ ಬಂದಿದೆ ಕಶ್ಚ ಕೇಶವ್ ಅಂತ ಬ್ರಹ್ಮ ರುದ್ರಾದಿಗಳಿಗೂ ನಿಯಾಮಕ ಪ್ರೇರಕ ಅಂತ ಅಲ್ಲಿ ತಿಳಿಸ್ತಾರೆ ಇನ್ನು ಜನಾರ್ದನ ಜನನಾನ್ ಅರ್ಧಯತಿ ಇತಿ ಜನಾರ್ದನ ನ ಅರ್ಧಯತಿ ಚ ಸಂಸಾರಂ ಈ ರೀತಿಯಾಗಿ ಭಾಷೆಯಲ್ಲಿ ತಿಳಿಸ್ತಾರೆ ಅದರಿಂದ ಜನಾರ್ದನ ಅಂದರೆ ಜನನ ಇಲ್ಲದವನನ್ನ ಮತ್ತು ಜನನ ಮರಣರೂಪ ಸಂಸಾರವನ್ನ ನಾಶ ಮಾಡುವವನು ಅವನೇ ಜನಾರ್ದನ ಅಂದರೆ ಸಾಕ್ಷಾತ್ ಪರಮಾತ್ಮ ಅಂತ ಅರ್ಥ ಪ್ರತಿಯೊಬ್ಬರೂ ತಮ್ಮ ಪಾಲಿನ ಕರ್ತವ್ಯ ಕರ್ಮಗಳನ್ನು ಆಚರಣೆ ಮಾಡಲೇಬೇಕು ಇದು ಆಪ್ಷನಲ್ಲ ಕಂಪಲ್ಸರಿ ಕಡ್ಡಾಯ ಇನ್ನೊಂದು ಜ್ಞಾನ ಅನ್ನೋದು ಕರ್ಮಕ್ಕಿಂತ ಶ್ರೇಷ್ಠ ಈ ಎರಡೂ ನನಗೆ ಬಹಳ ಗೊಂದಲವನ್ನು ಉಂಟು ಮಾಡ್ತಾ ಇದೆ ಎಂದು ಅರ್ಜುನನ ಅಭಿಪ್ರಾಯ ಜ್ಞಾನವು ಕರ್ಮಕ್ಕಿಂತ ಶ್ರೇಷ್ಠ ಅಂತ ಹೇಳೋದೇ ಕರ್ಮದ ಬದಲು ನನ್ನನ್ನು ಜ್ಞಾನದಲ್ಲೇ ತೊಡಗಿಸಬಹುದಾಗಿತ್ತು ಇದು ಅರ್ಜುನ ಮಾಡುವಂತ ಆಕ್ಷೇಪ ಕರ್ಮವು ಅವಶ್ಯವೇ ಆಗಿದ್ರೆ ಭಿಕ್ಷಾಟನೆ ಮೊದಲಾಗಿರ್ತಕ್ಕಂಥ ಸರಳ ಕರ್ಮದಲ್ಲಿ ನನ್ನನ್ನು ತೊಡಗಿಸ್ದೇ ರಾಗದ್ವೇಷಾದಿಗಳಿಗೆ ವಿಶೇಷವಾಗಿ ಕಾರಣವಾಗಿರ್ತಕ್ಕಂಥ ಯುದ್ಧ ಅನ್ನೋ ಘೋರ ಕರ್ಮದಲ್ಲೇ ನನ್ನನ್ನು ಯಾಕೆ ತೊಡಗಿಸ್ಬೇಕು ಈ ಎರಡೂ ವಿಚಾರ ಆಕ್ಷೇಪಗಳನ್ನು ವಿಸ್ತಾರವಾಗಿ ವಿಶ್ಲೇಷಣೆ ಮಾಡೋದು ಈ ಮೂರನೇ ಅಧ್ಯಾಯದ ಮುಖ್ಯ ಉದ್ದೇಶ ಈ ಅಧ್ಯಾಯ ಕರ್ಮಯೋಗ ಅಂತ ಏನು ಕರೆಸ್ಕೋತಾ ಇದೆ ಕರ್ಮಾಚರಣೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಿಳಿಸೋದ್ರಿಂದ ಕರ್ಮಯೋಗ ಅಂತ ಈ ರೀತಿಯಾಗಿ ಪ್ರಸಿದ್ಧವಾಗಿರುವಂಥದ್ದು ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯ ತದೇಕಂ ವದ ಏನ ಶ್ರೇಯೋಹಂ ಅವಾಪ್ನುಯಾಮ್ ಬುದ್ಧಿಂ ಮೋಹಯ ಇಲ್ಲಿ ಬುದ್ಧಿ ಅಂದರೆ ಕರ್ಮ ಮಾಡುವಂಥ ಶ್ರೀಕೃಷ್ಣ ನೀಡಿರುವಂತಹ ಉಪದೇಶ ಆದ್ದರಿಂದ ಕರ್ಮವೂ ಬುದ್ಧಿ ಎನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ ಕೃಷ್ಣ ನಿನ್ನ ಮಾತು ಸಂದೇಹವನ್ನ ಉಂಟು ಮಾಡ್ತಾ ಇದೆ ಜ್ಞಾನ ಕರ್ಮ ಇವೆರಡರ ವಿಚಾರದಲ್ಲಿ ಶ್ರೇಷ್ಠವಾಗಿರೋದು ಯಾವುದು ನಾನು ಯಾವುದನ್ನು ಆಚರಣೆ ಮಾಡಬೇಕು ನನ್ನ ಬುದ್ಧಿ ಈ ವಿಚಾರದಲ್ಲಿ ಚಾಂಚಲ್ಯತೆಯನ್ನು ಪಡ್ಕೊಂಡಿದೆ ಚಾಂಚಲವಾಗಿದೆ ಆದ್ದರಿಂದ ಕರ್ಮ ಮತ್ತು ಜ್ಞಾನಗಳಲ್ಲಿ ಯಾವುದರಿಂದ ನನಗೆ ಶ್ರೇಯಸ್ಸು ಉಂಟಾಗತ್ತೆ ಅನ್ನೋದನ್ನು ಮಾಡಿ ನನಗೆ ಒಂದು ಮಾರ್ಗವನ್ನು ತಿಳಿಸು ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ ಬುದ್ಧಿಯುಕ್ತ ಯಯಾಪಾರ್ಥ ಕರ್ಮಬಂಧ ಪ್ರಹಾಸ್ಯಸಿ ಅಂಥೇಳಿ ಬುದ್ಧಿ ಅನ್ನುವಂತಹ ಶಬ್ದ ಅಥವಾ ಪದದಿಂದ ಯುದ್ಧ ರೂಪದ ಕರಮವೂ ಕೂಡ ಜ್ಞಾನ ಸಾಧನ ಅಂತ ತಿಳಿಸಿರೋದ್ರಿಂದ ಅರ್ಜುನನನ್ನು ಶ್ರೀಕೃಷ್ಣ ಪರಮಾತ್ಮ ಯುದ್ಧದಲ್ಲಿ ತೊಡಗಿಸ್ತಾ ಇರೋದು ಸರಿಯೋ ತಪ್ಪೋ ಅನ್ನೋ ಸಂಶಯಕ್ಕೆ ಅರ್ಜುನ ತನ್ನ ತಿಳಿಸ್ತಾ ಇದ್ದಾನೆ ವ್ಯಾಮಿಶ್ರೇಣ ಕೆಲವು ಕಡೆ ಕರ್ಮವನ್ನು ಪ್ರಶಂಸನೆ ಮಾಡ್ತೀಯ ಇನ್ನು ಕೆಲವು ಕಡೆ ಜ್ಞಾನವನ್ನು ಹೊಗಳೋದು ಮತ್ತು ಕೆಲವು ಸಂದರ್ಭ ಯುದ್ಧ ಸ್ವರ್ಗವನ್ನ ಕೊಡುತ್ತೆ ಅಥೋವಾ ಪ್ರಾಪ್ಸಿ ಸ್ವರ್ಗಂ ಇನ್ನು ಕೆಲವು ಸಂದರ್ಭದಲ್ಲಿ ಜ್ಞಾನಕ್ಕಾಗಿ ಯುದ್ಧ ಹೀಗೆ ಸಂದೇಹ ಅಥವಾ ಸಂಶಯಗಳಿಗೆ ಕಾರಣವಾಗಿರ್ತಕ್ಕಂಥ ವಾಕ್ಯೇನ ವಾಕ್ಯದಿಂದ ಮೇ ನನ್ನ ಬುದ್ಧಿಯನ್ನು ಮೋಹಯಿಸಿ ಚಂಚಲವನ್ನಾಗಿ ಮಾಡ್ತಾ ಇದೆಯಾ ಒಂದು ವೇಳೆ ಸಕಾಮ ಕರ್ಮ ಯುದ್ಧದಿಂದ ಸ್ವರ್ಗ ನಿಷ್ಕಾಮಕರ್ಮಗಳಿಗೆ ಅದೇ ಯುದ್ಧದಿಂದ ಜ್ಞಾನ ಪ್ರಾಪ್ತಿಯಾಗತ್ತೆ ಅನ್ನೋದಾದರೆ ನನ್ನನ್ನು ಯತಿ ಅಥವಾ ಸನ್ಯಾಸ ಧರ್ಮದಲ್ಲಿಯೇ ನನ್ನನ್ನು ತೊಡಗಿಸು ನಿಯೋಜನೆ ಮಾಡು ಈ ವೈಕಲ್ಪಿಕ ಅಂದರೆ ಹೀಗೂ ಆಗ್ಬೋದು ಹಾಗೋ ಆಗ್ಬೋದು ಅಂತೇನು ವಿಕಲ್ಪ ಇದೆಯಲ್ಲ ಅಂಥ ಸಂದರ್ಭದಲ್ಲಿ ಈ ಯುದ್ಧ ಕರ್ಮದಲ್ಲೇ ಯಾಕೆ ನಿಯೋಜನೆ ಮಾಡ್ತಿದೆಯಾ ತೊಡಗಿಸ್ತಾ ನನಗೆ ಯಾವುದರಿಂದ ಶ್ರೇಯಸ್ಸು ಪ್ರಾಪ್ತಿ ಅನ್ನೋದನ್ನು ನೀನೇ ನಿಶ್ಚಯ ಮಾಡಿ ಆ ಒಂದು ಮಾರ್ಗವನ್ನು ಅಥವಾ ಕರ್ಮನೋ ಜ್ಞಾನನೋ ಅನ್ನೋದನ್ನು ನನಗೆ ಬೋಧಿಸು ಅಂತ ಈ ರೀತಿಯಾಗಿ ಅರ್ಜುನ ಕೃಷ್ಣನನ್ನು ಕುರಿತು ಕೇಳ್ತಾನೆ ಅರ್ಜುನನಿಗೆ ಇಲ್ಲಿ ತನಕ ಕೃಷ್ಣನ ಉಪದೇಶವನ್ನೆಲ್ಲ ಕೇಳಿದ ಮೇಲೆ ಕೆಲವು ವಿರೋಧಾಭಾಸಗಳು ಗೋಚರ ಆಗ್ತಾ ಇದೆ ಈ ಕರ್ಮದ ಜಂಜಾಟ ನನಗೆ ಯಾಕೆ ಬೇಕು ದೂರ ಏಣಹಿ ಅವರಂ ಕರ್ಮ ಬುದ್ಧಿ ಎಲ್ಲ ಮಾತುಗಳಿಂದ ಜ್ಞಾನಕ್ಕಿಂತ ಕರ್ಮ ನಿಕೃಷ್ಟ ಅಂತ ಹೇಳಿದ್ದಾರೆ ಹೀಗಿದ್ದರೂ ಮಾತೆ ಸಂಗೋಸ್ತು ಅಕರ್ಮಣಿ ಯೋಗಸ್ಥ ಕುರುಕರ್ಮಣಿ ಇತ್ಯಾದಿ ಕರ್ಮಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತಲೂ ಬೋಧಿಸ್ತಾ ಇದ್ದಾನೆ ಜ್ಞಾನನೇ ಶ್ರೇಷ್ಠ ಅನ್ನೋದು ಕರ್ಮ ಯಾಕೆ ಈ ಕರ್ಮದ ಜಂಜಾಟ ಯಾಕೆ ಬೇಕು ಒಂದರಿಂದ ಮತ್ತೆ ಅನಂತ ಕರ್ಮಗಳ ಸೃಷ್ಟಿಯಾಗತ್ತೆ ಇದಕ್ಕೊಂದು ದುಷ್ಟಾಂತ ಕೊಡಬೇಕು ಅಂತಾದರೆ ಅತಿಕಾಯನ ದೃಷ್ಟಾಂತ ಅನಾದಿ ಕರ್ಮ ಪ್ರವಾಹಕ್ಕೆ ದುಷ್ಟಾಂತ ಅದು ಲಕ್ಷ್ಮಣ ಮತ್ತು ಒಬ್ಬ ಅತಿಕಾಯ ಅಂತ ಆಯ ಅತಿಕಾಯ ಅನ್ನೋನೊಬ್ಬ ದೈತ್ಯ ಅವರಿಬ್ರಿಗೂ ಭಯಂಕರವಾಗಿರ್ತಕ್ಕಂಥ ಯುದ್ಧ ನಡೆಯುತ್ತೆ ಅತಿಕಾಯ ಮೊದಲೇ ಮಹಾಬಲಶಾಲಿ ಜೊತೆಗೆ ದೇವತೆಗಳಿಂದ ಅವಧತ್ವ ವರವನ್ನು ಬೇರೆ ಪಡ್ಕೊಂಡಿದ್ದ ಲಕ್ಷ್ಮಣ ಬಾಣ ಬಿಟ್ಟು ಅವನ ಎರಡು ಕೈ ತಲೆ ಎಲ್ಲ ಕತ್ತರಿಸಿದ್ರೆ ಪುನಃ ನಾಲ್ಕು ಕೈ ಎರಡು ತಲೆ ಬೆಳೀತಾ ಇತ್ತು ಏನನ್ನು ಕಳ್ಕೊತಾನೋ ಅದನ್ನು ಪುನಃ ಡಬಲ್ ಅಂದರೆ ಎರಡಾಗಿ ಪಡಿತಾ ಇದ್ದ ಅತಿಕಾಯ ಹಾಗಾಗಿ ಏನಾಯಿತು ಲಕ್ಷ್ಮಣನಿಗೆ ಅತಿಕಾಯನನ್ನು ಕೊಲ್ಲೋದೇ ಅತಿಕಾಯಕ ಅಂದರೆ ಭಾರಿ ಕಷ್ಟದ ಕೆಲಸ ಆಯಿತು ಕೊನೆಗೆ ಲಕ್ಷ್ಮಣ ಒಂದು ಉಪಾಯ ಮಾಡ್ತಾನೆ ಬ್ರಹ್ಮಾಸ್ತ್ರವನ್ನು ಆ ಹೃದಯಕ್ಕೆ ಗುರಿ ಇಟ್ಟು ಪ್ರಯೋಗಿಸಿದ ಅತಿಕಾಯ ಆಗ ಪ್ರಾಣ ಬಿಟ್ಟ ಹಾಗೆ ನಮ್ಮೆಲ್ಲರ ಕರ್ಮಗಳು ಕೂಡ ಅತಿಕಾಯನಂತೆಯೇ ಆಗಿದೆ ಒಂದು ಕರ್ಮವನ್ನು ಕಳ್ಕೋಬೇಕು ಅಂತ ಹೋದರೆ ಮತ್ತೆ ಬೇರೆ ಎರಡು ಕರ್ಮಗಳು ಹೊಸದಾಗಿ ಹುಟ್ಕೊಳ್ಳುತ್ತೆ ಹೀಗೆ ಅನಂತ ಕರ್ಮಗಳು ಹುಟ್ಟಿ ಕರ್ಮಕ್ಷಯವೇ ಇಲ್ಲದಿದ್ದಂತೆ ಆಗ್ತಾಯಿದೆ ನಮಗೂ ಕರ್ಮಕ್ಷಯಕ್ಕೆ ಇರೋದು ಒಂದೇ ದಾರಿ ಕರ್ಮಕ್ಕೆ ಆಶ್ರಯ ಸ್ಥಾನ ಯಾವುದು ಲಿಂಗ ಶರೀರ ಈ ಲಿಂಗ ಶರೀರಕ್ಕೆ ನೇರವಾಗಿ ಜ್ಞಾನ ಅನ್ನೋ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಲಿಂಗ ಲಿಂಗದೇಹ ಭಂಗ ಆದರೆ ಪುನಃ ಕರ್ಮಗಳ ಉತ್ಪತ್ತಿ ಅನ್ನೋದಾಗೋದಿಲ್ಲ ಆದ್ದರಿಂದ ಈ ಕರ್ಮದ ಜಂಜಾಟದಲ್ಲಿ ನನ್ನನ್ನು ಏಕೆ ತೊಡಗಿಸ್ತಾ ಇದೆಯಾ ಅಂತ ಅರ್ಜುನನ ಪ್ರಶ್ನೆ ನನ್ನ ಬುದ್ಧಿಯನ್ನು ಮೋಹ ಮಾಡೋದಾದರೂ ಯಾಕೆ ಇಂತಹ ಮೋಹಕ್ಕೆ ಅವಕಾಶವೇ ಆಗದೇ ಇರುವಂತಹ ನಿಶ್ಚಯ ಜ್ಞಾನವನ್ನು ನನಗೆ ಉಪದೇಶ ಮಾಡು ಈ ರೀತಿಯಾಗಿ ವಿನಮ್ರವಾಗಿ ಅರ್ಜುನ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾನೆ ಶ್ರೀಕೃಷ್ಣ ಕರ್ಮವನ್ನು ಬೋಧಿಸುವಾಗ ಕೃಷ್ಣನ ಮನಸ್ಸಿನಲ್ಲಿ ಕಾಮ್ಯ ಅಥವಾ ಸಕಾಮಕರ್ಮಗಳನ್ನು ನಿಷೇಧ ಮಾಡುವಂತಹ ಅಭಿಪ್ರಾಯ ಮಾತ್ರ ಇತ್ತು ನಿಷ್ಕಾಮವಾಗಿ ಕರ್ಮಗಳನ್ನೇ ಮಾಡಬೇಕು ಅನ್ನೋದು ಶ್ರೀಕೃಷ್ಣನ ಆಂತರ್ಯ ಅಂತ ಅಂದಿಟ್ಕೊಂಡ್ರೂ ಕೂಡ ಈ ಪ್ರಶ್ನೆಗೆ ಸೂಕ್ತ ಉತ್ತರ ಸಿಕ್ಕಂತೆ ಆಗೋದಿಲ್ಲ ಒಂದು ವೇಳೆ ನಿಷ್ಕಾಮಕರ್ಮವನ್ನೇ ಮಾಡಬೇಕು ಅಂತಾದರೆ ಯುದ್ಧವನ್ನು ಬಿಟ್ಟು ಬೇರೆ ಬೇರೆ ಅನೇಕ ನಿಷ್ಕಾಮ ಕರ್ಮಗಳನ್ನು ಆಚರಣೆ ಮಾಡ್ಬೋದು ಶಮದಮಾದಿಗಳಿಂದ ಕೂಡಿರ್ತಕ್ಕಂಥ ಯತಿಧರ್ಮ ಅದು ಯಾವಾಗಲೂ ನಿಷ್ಕಾಮಕರ್ಮವೇ ಅದೇ ಬೇರೆ ಇನ್ನಿತರ ಕರ್ಮಗಳು ಒಂದೊಂದು ಸಲ ಅವರವರ ಮನಸ್ಸಿಗೆ ತಕ್ಕಂತೆ ಸಕಾಮವೂ ಆಗತ್ತೆ ನಿಷ್ಕಾಮವೂ ಆಗ್ಬೋದು ಉದಾಹರಣೆಗೆ ಯಜ್ಞ ಯಾಗಾದಿಗಳನ್ನು ಸಕಾಮ ಅಥವಾ ನಿಷ್ಕಾಮ ಎರಡೂ ರೀತಿಯಿಂದಲೂ ಆಚರಣೆ ಮಾಡಲಿಕ್ಕೆ ಬರುತ್ತೆ ಆದರೆ ಯತಿ ಕಾಮನೆಗೆ ಅವಕಾಶವೇ ಇಲ್ಲ ಇಂತಹ ಯತಿ ಧರ್ಮ ಇಂತಹ ಬಿಟ್ಟು ಕಾಮನೆಗಳು ಆವಾಗ ಮನಸ್ಸಿನಲ್ಲಿ ಬಂದು ಹೋಗಲಿಕ್ಕೆ ಅವಕಾಶ ಇರುವಂತಹ ಉಳಿದ ಕರ್ಮಗಳನ್ನು ಯಾಕೆ ಮಾಡಬೇಕು ಅಂತ ಅರ್ಜುನನ ಪ್ರಶ್ನೆ ಅದರಲ್ಲೂ ಯುದ್ಧವನ್ನು ಯಾವುದೇ ಕಾರಣದಿಂದಲೂ ನಿಷ್ಕಾಮವಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಯುದ್ಧ ಅನ್ನೋ ಕರ್ಮದಲ್ಲಿ ಮೊದಲಿನಿಂದ ಪ್ರಾರಂಭದಿಂದ ಕಡೆಯವರೆಗೂ ಮುಕ್ತಾಯ ಆಗುವ ತನಕ ಹಿಂಸಾ ಪ್ರವೃತ್ತಿ ಅನ್ನೋದು ಇದ್ದೇ ಇರುತ್ತೆ ರಾಗದ್ವೇಷಾದಿಗಳಿಲ್ಲದೆ ಈ ಘೋರ ಕೃತ್ಯವನ್ನು ನಡೆಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಎಂದೆಂದಿಗೂ ಸಾಧ್ಯ ಇಲ್ಲ ಉದಾಹರಣೆಗೆ ನಿಷ್ಕಾಮವಾಗಿ ಯುದ್ಧ ಮಾಡೋದು ಅಂದರೆ ಕಲ್ಲಿದ್ದಲು ಗಣಿಯಲ್ಲಿ ಕೈ ಕೆಲಸ ಮಾಡಿ ಅಂದರೆ ಲೇಬರೋ ಕಾರ್ಮಿಕನೋ ಆಗಿ ಕೆಲಸ ಮಾಡಿ ಕೈಗೆ ಮಸಿ ಅಂಟಬಾರ್ದು ಅಂತ ಹೇಳಿದ್ರೆ ಹೇಗೆ ಹಾಸ್ಯಾಸ್ಪದನೋ ಹಾಗೆ ಅಂತ ಕಲ್ಲಿದ್ದಲು ಗಣಿಯಲ್ಲಿ ಆಫೀಸರಾಗಿ ಎ ಸಿರುಮಲ್ ಕೂತ್ರೆ ಮಸಿ ಅಂಟದೆ ಕಾರ್ಯವನ್ನು ಮಾಡಲಿಕ್ಕೆ ಬರ್ತಾ ಅದಲ್ಲ ಕಾರ್ಮಿಕನಾಗಿ ದುಡಿದು ಕಲ್ಲಿದ್ದಲು ಗಣಿಯಲ್ಲಿ ಕೈಗೆ ಮಸಿ ಅಂಟಬಾರ್ದು ಅಂತಾದರೆ ಸಾಧ್ಯವಾ ಹಾಗಾಗ್ತಾ ಇದೆ ನಿಷ್ಕಾಮವಾಗಿ ಯುದ್ಧ ಮಾಡೋದು ಅಂದರೆ ಅಂತ ಆದ್ದರಿಂದ ಸನ್ಯಾಸ ಅಥವಾ ಯತಿಧರ್ಮ ಆಚರಣೆ ಮಾಡೋದೇ ಸೂಕ್ತ ಅಂತ ಅರ್ಜುನನ ಅಭಿಪ್ರಾಯ ಅದಕ್ಕೆ ಕೇಳ್ತಾನೆ ತತ್ಕಿಂ ಕರ್ಮಣಿ ಗೋರೆ ಮಾಮ್ ನಿಯೋಜಿಸಿ ನನ್ನ ನಿಂತ ಘೋರ ಯುದ್ಧ ಕರ್ಮದಲ್ಲಿ ಯಾಕೆ ನಿಯೋಜನೆ ಮಾಡ್ತಾ ಇದೆಯಾ ಅದಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದೆಯಲ್ಲ ಯಾಕೆ ಅರ್ಜುನನಿಗೆ ಎರಡು ಪ್ರಶ್ನೆಗಳು ಒಂದು ಕರ್ಮಯೋಗ ಮತ್ತು ಜ್ಞಾನಯೋಗಗಳಲ್ಲಿ ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಆದ್ದರಿಂದ ಅದನ್ನೇ ಆಯ್ಕೆ ಮಾಡಿಕೊಂಡು ಕರ್ಮ ತ್ಯಾಗ ಮಾಡಬಹುದಲ್ವಾ ಇದು ಅರ್ಜುನನ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನು ಅಂದರೆ ಕರ್ಮವನ್ನು ಮಾಡೋದೇ ಆದರೂ ನಿಷ್ಕಾಮ ಮತ್ತು ನಿರಪಾಯವಾಗಿರತಕ್ಕಂಥ ಯತಿಧರ್ಮಗಳಿರುವಾಗ ಈ ಯುದ್ಧನೇ ಯಾಕೆ ಮಾಡಬೇಕು ಅಂತ ಇದು ಅರ್ಜುನನ ಎರಡು ಪ್ರಶ್ನೆಗಳು ಮೊದಲನೇ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರ ಕೊಡ್ತಾನೆ ಕರ್ಮವೇ ಸಂಸಾರದ ಬೀಜ ಅದರ ತ್ಯಾಗದಿಂದ ಸುಲಭವಾಗಿ ಮುಕ್ತಿಯನ್ನು ಪಡೆಯಬಹುದು ಅನ್ನೋದು ಅರ್ಜುನನ ವಾದ ಒಂದು ಹಾಗೇನಾದರೂ ಆಗಿದ್ದರೆ ಹಾಗಾಗೋದೇ ಆದರೆ ಪಶು ಪಕ್ಷಿಗಳ ಜನ್ಮದಲ್ಲಿ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಆ ಯೋನಿಯು ಬಂದಿರತ್ತೆ ಅಥವಾ ಪಶು ಪಕ್ಷಿಗಳಿಗೆ ಆ ಜನ್ಮದಲ್ಲಿ ಕರ್ಮದಲ್ಲಿ ಅಧಿಕಾರನೇ ಇರೋದಿಲ್ಲ ಅವುಗಳಿಂದ ಆಗುವಂತಹ ಕರ್ಮಗಳು ಸಂಸಾರಕ್ಕೆ ಕಾರಣವೂ ಅಲ್ಲ ಹೀಗೆ ತಿರಿಯ ಪ್ರಾಣಿಗಳ ಜೀವನದಲ್ಲಿ ಸಂಸಾರದ ಬೀಜ ಅಂತ ಕರೆಸಲ್ವಂತಹ ಕರ್ಮ ಪಾಪ ಪುಣ್ಯಗಳಿಗೆ ಅವಕಾಶವೇ ಇಲ್ಲದೇ ಇರೋದರಿಂದ ಅವುಗಳಿಗೆ ಯಾಕೆ ಮುಕ್ತಿ ದೊರೆಯಬಾರದು ಎಂದೋ ಮುಕ್ತಿ ಆಗಲೇಬೇಕಾಗಿತ್ತು ಆದ್ದರಿಂದ ನಿಷ್ಕಾಮ ಕರ್ಮಾಚರಣೆಯಿಂದಲೇ ಮುಕ್ತಿಯನ್ನು ಪಡೆಯಬೇಕೆ ಹೊರತು ಅನ್ಯ ಮಾರ್ಗ ಇಲ್ಲ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂತಹ ಸಂಗತಿ ಏನು ಅಂದರೆ ಬರೀ ಕರ್ಮವನ್ನು ಬಿಡೋದ್ರಿಂದ ಮುಕ್ತಿ ಅಥವಾ ಕರ್ಮ ತ್ಯಾಗದಿಂದ ಮುಕ್ತಿ ಅಂಥೇಳಿ ಭಾ ಆ ಭಾವನೆಯಿಂದ ಸನ್ಯಾಸವನ್ನು ಸ್ವೀಕಾರ ಮಾಡೋದಲ್ಲ ಮನಸ್ಸಿನ ಏಕಾಗ್ರತೆ ಮನಿಷ್ಠತಾ ಬುದ್ಧಿಯನ್ನು ಸ್ವೀಕಾರ ಮಾಡಲಿಕ್ಕೆ ಅಥವಾ ಆ ಧರ್ಮವನ್ನು ಅನುಷ್ಠಾನಗೊಳಿಸಲಿಕ್ಕೆ ಸುಲಭವಾಗತ್ತೆ ಅನ್ನೋ ಕಾರಣಕ್ಕೆ ಆ ಉದ್ದೇಶದಿಂದ ಸನ್ಯಾಸ ಯತಿ ಆಶ್ರಮ ಪ್ರವೃತ್ತವಾಗಿದೆ ನನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಆದ್ದರಿಂದ ಬರೀ ಸನ್ಯಾಸವನ್ನು ಆಶ್ರಯ ಮಾಡಿ ಕರ್ಮತ್ಯಾಗವನ್ನು ಮಾತ್ರ ಮಾಡೋದ್ರಿಂದ ಮುಕ್ತಿ ಅನ್ನೋದು ಸಿಗೋಲ್ಲ ನಿಷ್ಕಾಮಕರ್ಮ ಮತ್ತು ಜ್ಞಾನದ ಪ್ರಯತ್ನ ಎರಡೂ ಬೇಕು ಮುಕ್ತಿಯನ್ನು ಪಡೀಲಿಕ್ಕೆ ಕರ್ಮ ಸಂಸಾರದ ಬೀಜ ಆಗಿರೋದ್ರಿಂದ ಯಾವುದೇ ಕರ್ಮವನ್ನು ಆಚರಿಸದೇ ಇದ್ದರೆ ಕಿತ್ರೆ ಮೃಗ ಅಥವಾ ವೃಕ್ಷ ಬಿದ್ದೋದಂತೆ ನಮ್ಮ ಇಡೀ ಸಾಂಸಾರಿಕ ಜೀವನವೇ ಚಿರವಿಶ್ರಾಂತಿಯನ್ನು ಪಡೆಯಬಹುದಲ್ಲ ಅಂತ ಪ್ರಶ್ನೆ ಬಂದರೆ ನಮಗೆ ಕರ್ಮದಿಂದ ಬಿಡುಗಡೆ ಅನ್ನೋದು ಎಂದಿಗೂ ಎಂದೆಂದಿಗೂ ಸಾಧ್ಯ ಇಲ್ಲ ನಾವು ಅದನ್ನು ಬಿಟ್ಟರೂ ಅದು ನಮ್ಮನ್ನು ಬಿಡೋದಿಲ್ಲ ಬಿಟ್ಟೇನೆಂದರೂ ಬಿಡದಿ ಮಾಯೆ ಅಂತಲ್ಲ ಹಾಗೆ ಈಗ ನಾವು ಹೊಸ ಕರ್ಮಗಳನ್ನು ಮಾಡದೇ ಇದ್ದರೂ ಹಿಂದಿನ ಕರ್ಮಗಳನ್ನು ಜನ್ಮಾಂತರದಲ್ಲಿ ಮಾಡಿದ್ದನ್ನು ಭೋಗ ಮಾಡಿಯೇ ತೀರಿಸಬೇಕು ವಿನ ಬೇರೆ ಮಾರ್ಗ ಇಲ್ಲ ಒಂದು ಕರ್ಮವನ್ನು ಅನುಭವಿಸುವಾಗ ಅಸಂಖ್ಯಾತ ಹೊಸ ಕರ್ಮಗಳು ಹುಟ್ಕೊಳ್ಳುತ್ತೆ ಆ ಕರ್ಮಗಳ ಸಂತಾನ ಅನ್ನೋದು ಬೆಳೀತನೇ ಇರುತ್ತೆ ಉದಾಹರಣೆಗೆ ಒಬ್ಬ ರಕ್ತ ಬೀಜಾಸುರ ಸಾಯುವಾಗ ಅವನ ರಕ್ತದಿಂದ ಅಸಂಖ್ಯಾತ ಸಾವಿರಾರು ರಕ್ತ ಬೀಜಾಸುರರು ಹುಟ್ಟುವಂತೆ ಇದಕ್ಕೆ ಪರ್ಯವಸಾನ ಅಥವಾ ಮುಂಗೀತು ಅನ್ನೋದೇ ಇಲ್ಲ ಆದ್ದರಿಂದ ಕರ್ಮವನ್ನು ತ್ಯಾಗ ಮಾಡಿ ಸುಲಭವಾಗಿ ಸಂಸಾರದ ಬೇರನ್ನೇ ಕಿತ್ತೊಗಿತೀವಿ ಅನ್ನೋದು ಅಥವಾ ಆ ರೀತಿಯಾಗಿ ಆಲೋಚನೆ ಮಾಡೋದು ಕೂಡ ಒಂದು ಹುಚ್ಚು ಕಲ್ಪನೆ ಅಷ್ಟೇ ಅಲ್ಲ ಕರ್ಮಗಳನ್ನೇ ಮಾಡದೆ ಸುಮ್ಮನೆ ಇರೋದು ಯಾರಿಗೂ ಸಾಧ್ಯ ಇಲ್ಲ ನಿರಂತರವಾಗಿ ಯಾವುದಾದರೊಂದು ಕರ್ಮವನ್ನು ಮಾಡ್ತಾನೇ ಇರ್ತಾರೆ ಕಾಯಿಕ ವಾಚಿಕ ಮಾನಸಿಕ ಯಾವುದೋ ಒಂದು ಕರ್ಮವನ್ನು ನಿರಂತರವಾಗಿ ಮಾಡ್ತಾನೇ ಇರ್ತಾರೆ ಉದಾಹರಣೆಗೆ ನಾವು ಉಸಿರಾಡ್ತಾ ಇರೋದು ಇದೂ ಒಂದು ಕರ್ಮ ಅಷ್ಟೇ ಅಲ್ಲ ನಿರಂತರವಾಗಿ ನಡೆಯುವಂತಹ ಕರ್ಮ ಅದರಿಂದಲೇ ಅನೇಕ ಹಿಂಸಾಕೃತ್ಯಗಳು ನಡೆಯುತ್ತೆ ಹೇಗೆ ಅಜ್ಞಾತವಾಗಿ ನಮಗೆ ಗೊತ್ತಿಲ್ಲದೇ ಇದ್ದಂಥ ನಡೆಯುತ್ತೆ ಕರ್ಮಗಳು ಬಂಧಕ ಮತ್ತು ಪಾಪಲೇಪಕ್ಕೆ ಕಾರಣ ಅಂತ ನಾವು ಕರ್ಮಗಳನ್ನು ಪೂರ್ತಿಯಾಗಿ ಬಿಟ್ಟುಬಿಡೋದು ಸಾಧ್ಯವೇ ಇಲ್ಲ ಕರ್ಮವನ್ನು ಪೂರ್ತಿಯಾಗಿ ತ್ಯಾಗ ಮಾಡೋದು ಎಂದಿಗೂ ಅಸಾಧ್ಯ ಎಲ್ಲರಿಗೂ ಅಸಾಧ್ಯ ಉದಾಹರಣೆಗೆ ಒಂದು ಪಕ್ಷ ನಾವು ಬಾಹ್ಯ ಕರ್ಮಗಳನ್ನೆಲ್ಲೇ ಬಿಟ್ಟುಬಿಡ್ತೀವಿ ಅರಣ್ಯದಲ್ಲಿ ಕಠಿಣ ತಪಶ್ಚರ್ಯನ್ನು ಮಾಡ್ತೀವಿ ಅಂತ ಕೂತ್ರೆ ಅಷ್ಟಕ್ಕೇನಾದರೂ ನಮಗೆ ಸಿದ್ಧಿಯಾಗತ್ತೇ ಇಲ್ಲ ಯಾಕೆಂದರೆ ಒಳಗೆ ಅಂತಃಕರಣದಲ್ಲಿ ಮನೋದೋಷಗಳನ್ನೆಲ್ಲ ತುಂಬಿಕೊಂಡು ಆತ ಅರಣ್ಯದಲ್ಲಿ ಕೂತು ಮಾಡೋದಾದರೂ ಏನು ಇಂದ್ರಿಯಗಳಿಂದ ಅವನು ಯಾವುದೇ ಬಾಹ್ಯ ವ್ಯಾಪಾರ ವಿಷಯಭೋಗ ಇತ್ಯಾದಿಗಳನ್ನು ಮಾಡದೇ ಇದ್ದರೂ ಕೂಡ ಮನಸ್ಸಿನೊಳಗೇ ತನಗೆ ಬೇಕಾಗಿರ್ತಕ್ಕಂಥ ಸಾಂಸಾರಿಕ ಪದಾರ್ಥಗಳನ್ನು ವಿಷಯ ಪದಾರ್ಥಗಳನ್ನೇ ಆತ ಚಿಂತನೆಯನ್ನು ಮಾಡ್ತಾ ಇರ್ತಾನೆ ಒಂದು ಅನುಭವಕ್ಕೆ ಬರುವಂತಹ ದೃಷ್ಟಾಂತ ಹೇಳಬೇಕು ಅಂತಾದರೆ ಏಕಾಚಿ ಉಪವಾಸ ಉಪವಾಸ ಮಾಡ್ತಾ ಇದ್ದರೂ ಕೂಡ ನಮಗೆ ದ್ವಾದಶಿ ಏನು ಅಡುಗೆ ಮಾಡಬೇಕು ಮಧ್ಯಾಹ್ನ ಫಲಹಾರಕ್ಕೇನು ವ್ಯವಸ್ಥೆ ಮಾಡಬೇಕು ಇದೇ ಚಿಂತೆ ಇಂತಹ ಡಂಬಾಚಾರದ ಜೀವನದಿಂದ ಆತನಿಗೆ ಸಂಸಾರದಲ್ಲೂ ಇಲ್ಲ ಪರಲೋಕದಲ್ಲೂ ಕೂಡ ಅನಿಷ್ಟನೇ ಆಗತ್ತೆ ಆದ್ದರಿಂದ ಕರ್ಮ ಅನ್ನೋದು ಅಸಾಧ್ಯ ಹೀಗೆ ಇಹ ಪರ ಎರಡೂ ಇಲ್ಲದೆ ಇತೋಭ್ರಷ್ಟ ತಥೋಭ್ರಷ್ಟ ಅಂತ ಆಗ್ತಾನೆ ಕರ್ಮಗಳನ್ನು ವರ್ಜಿಸಿ ಅರಣ್ಯಕ್ಕೆ ಹೋದರೂ ಅದು ತಪಸ್ಸು ಫಲಕಾರಿಯಾಗಲಿಕ್ಕೆ ಮನೋನಿಗ್ರಹವೇ ಅವಶ್ಯಕವಾಗಿರುವಾಗ ಅದನ್ನೇ ಸಾಧಿಸಿ ಅಂದರೆ ಮನೋನಿಗ್ರಹವನ್ನೇ ಇಂದ್ರಿಯ ಜಯವನ್ನೇ ಸಾಧಿಸಿ ಸಂಸಾರದಲ್ಲೇ ಹಾಕಿರಬಾರ್ದಪ್ಪ ಆದ್ದರಿಂದ ಮುಕ್ತಿ ಪಡೆಯಬೇಕು ಅಂತಾದರೆ ಕರ್ಮತ್ಯಾಗಕ್ಕಿಂತಲೂ ಮನೋನಿಗ್ರಹವೇ ಮುಖ್ಯ ಹೀಗಿರುವಾಗ ಅದನ್ನೇ ಸಾಧಿಸಿ ಸಂಸಾರದಲ್ಲೇ ಇರೋದು ಸೂಕ್ತ ಮಹಾಭಾರತದ ಶಾಂತಿ ಪರ್ವದ ಒಂದು ವಿಚಾರ ದಾಂತ್ಯ ಕಿಮ್ ಅರಣ್ಯೇನ ತಥಾ ಅದಾಂತಸ್ಯ ಭಾರತ ಮನೋನಿಗ್ರಹ ಇದ್ದವನಿಗೆ ಅಥವಾ ಮನೋನಿಗ್ರಹವನ್ನು ಇಂದ್ರಿಯ ಜಯವನ್ನು ಸಾಧಿಸಿದವನಿಗೆ ಅರಣ್ಯ ಹಾಕಬೇಕು ಮನೋನಿಗ್ರಹ ಇಲ್ಲದೇ ಇದ್ದವನಿಗೂ ಅರಣ್ಯ ಯಾಕೆ ಇಂದ್ರಿಯ ಜಯ ಸಾಧಿಸಿದವನು ಮನೋನಿಗ್ರಹವನ್ನು ಸಂಪಾದನೆ ಮಾಡಿದವನು ಎಲ್ಲಿ ಇರ್ತಾನೋ ಅದೇ ಅರಣ್ಯ ಅದೇ ಆಶ್ರಮ ಆದ್ದರಿಂದ ಕರ್ಮತ್ಯಾಗದ ಕಡೆಗೆ ಲಕ್ಷ್ಯ ಅಥವಾ ಗಮನ ಕೊಡೋದಕ್ಕಿಂತ ಮನೋ ನಿಗ್ರಹದ ಕಡೆಗೆ ಇಂದ್ರಿಯ ಜಯದ ಕಡೆಗೆ ಗಮನ ಕೊಡೋದು ಅತ್ಯಂತ ಸೂಕ್ತ ಸರಿಯಾದ ಮಾರ್ಗ ಅಂತ ಅನಿಸತ್ತೆ ಬರೀ ಇಷ್ಟೇ ಅಲ್ಲ ಮನೋ ನಿಗ್ರಹವನ್ನು ಸಾಧಿಸ್ಬೇಕು ಅಂತಾದರೂ ಕರ್ಮ ಅವಶ್ಯಕ ಅಲ್ಲದೆ ರಾಗದ್ವೇಷಾದಿಗಳ ಪರಿಹಾರವಾಗಿ ಮನೋ ಹೇಗೆ ಸಾಧಿಸೋದು ಹೀಗೆ ಕರ್ಮ ಸರ್ವಾತ್ಮನ ಅನಿವಾರ್ಯ ಮತ್ತು ಅವಶ್ಯಕ ಇದನ್ನೇ ಆರನೇ ಶ್ಲೋಕದಲ್ಲಿ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸ್ಸಾಸ್ಥಿರನ್ ಇಂದ್ರಿಯಾರ್ಥಾನ್ ವಿಮೋಡಾತ್ಮ ಮಿಥ್ಯಾಚಾರ ಸ ಉಚ್ಯತೆ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ ಇನ್ನು ಅರ್ಜುನನ ಎರಡನೇ ಪ್ರಶ್ನೆ ರಾಗದ್ವೇಷಗಳಿಂದ ಕೂಡಿರ್ತಕ್ಕಂಥ ಅಥವಾ ರಾಗದ್ವೇಷಗಳಿಗೆ ಕಾರಣವಾಗಿರ್ತಕ್ಕಂಥ ಯುದ್ಧದಲ್ಲಿ ನನ್ನನ್ನು ಯಾಕೆ ತೊಡಗಿಸ್ತಾ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ ಯುದ್ಧ ಅನ್ನುವಂಥದ್ದು ಕ್ಷತ್ರಿಯನಾಗಿರ್ತಕ್ಕಂಥ ನಿನ್ನ ಸ್ವಧರ್ಮ ಆದ್ದರಿಂದ ಅದು ಪಾಪಕರ ಅಲ್ಲ ಅದನ್ನು ನೀನು ಅವಶ್ಯವಾಗಿ ಮಾಡಲೇಬೇಕು ಕಾಮಿಗಳು ಮತ್ತು ಅಕಾಮಿಗಳು ಅಂತ ಎರಡು ವಿಧ ಅಧಿಕಾರ ಭೇದದಿಂದ ಕಾಮ್ಯ ಅಥವಾ ಸಕಾಮಕರ್ಮ ಮಾಡುವವರು ಕಾಮಿಗಳು ನಿಷ್ಕಾಮಕರ್ಮ ಅಥವಾ ಅಕಾಮಕರ್ಮ ಮಾಡುವವರು ಅಕಾಮಿಗಳು ಕಾಮನೆ ಸಹಿತ ಅಥವಾ ಕಾಮನೆ ರಹಿತ ಅನ್ ಈ ರೀತಿಯಾಗಿ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ಮತ್ತು ವಾನಪ್ರಸ್ಥಾಶ್ರಮದವರಿಗೆ ವಿಹಿತವಾಗಿರ್ತಕ್ಕಂಥ ಅಂದರೆ ವೇದೋಕ್ತವಾಗಿರ್ತಕ್ಕಂಥ ಎಲ್ಲ ಕರ್ಮಗಳು ಕಾಮ್ಯವೂ ಆಗ್ಬಹುದು ಸಕಾಮವೂ ಆಗಬಹುದು ನಿಷ್ಕಾಮವೂ ಆಗ್ಬೋದು ಆದರೆ ಯತಿಗಳಿಗೆ ವಿಹಿತವಾಗಿರ್ತಕ್ಕಂಥ ಶ್ರಮ ಅಂದರೆ ಮನಿಷ್ಠತಾ ಬುದ್ಧಿ ಧಮ ಅಂದರೆ ಇಂದ್ರಿಯ ಇದು ಕೇವಲ ನಿಷ್ಕಾಮವಾದಂಥದ್ದು ಅಷ್ಟೇ ಅಲ್ಲ ಯುದ್ಧದಂತೆ ನರಕಾದಿ ಅನರ್ಥಗಳಿಗೆ ಕಾರಣವಾಗಿರ್ತಕ್ಕಂಥ ರಾಗದ್ವೇಷಾದಿಗಳಿಂದ ಕೂಡಿರೋದೂ ಇಲ್ಲ ಆದರೂ ಕೂಡ ಯತಿಧರ್ಮಗಳು ಅಧಿಕಾರಿಗಳಲ್ಲದೇ ಇದ್ದವರಿಗೆ ವಿಹಿತವಾಗಿದೆಯೇ ಹೊರತು ಆಧಿಕಾರಿಕ ವರ್ಗದವರಿಗೆ ಅಲ್ಲ ಅರ್ಜುನ ನೀನು ಪ್ರಿಯವ್ರತ ಜನಕಾದಿಗಳಂತೆ ಆಧಿಕಾರಿಕ ವರ್ಗಕ್ಕೆ ಸೇರಿದವನಾಗಿರೋದರಿಂದ ಕರ್ಮದಲ್ಲೇ ತೊಡಗಬೇಕು ಹಿಂದೆ ಎರಡನೇ ಅಧ್ಯಾಯ ಮೂವತ್ತೆಂಟನೇ ಶ್ಲೋಕದಲ್ಲಿ ಸುಖ ದುಃಖ ಸಮಯ ಕೃತ್ವ ಇತ್ಯಾದಿಗಳೆಲ್ಲ ತಿಳಿಸಿದಂಗೆ ಭಗವಂತನಲ್ಲಿ ಭಕ್ತಿಯಿಂದ ವರ್ಣಾಶ್ರಮೋಚಿತ ವಿಹಿತ ಕರ್ಮಗಳನ್ನು ಸ್ವಧರ್ಮ ಅಂಥೇಳಿ ನಿಷ್ಕಾಮವಾಗಿ ಅನುಷ್ಠಾನ ಮಾಡಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪವೂ ಬರೋದಿಲ್ಲ ಅದರಿಂದ ವೈಕಲ್ಪಿಕ ಹೀಗೂ ಆಗ್ಬೋದು ಹಾಗೂ ಆಗ್ಬೋದು ಆದರೂ ಕೂಡ ನೀನು ಯುದ್ಧವನ್ನೇ ಮಾಡಬೇಕು ಹೀಗೂ ಆಗ್ಬೋದು ಹಾಗೂ ಆಗ್ಬೋದು ಅಂದರೆ ಸೋಲಾದರೂ ಆಗ್ಬೋದು ಗೆಲುವಾದರೂ ಆಗ್ಬೋದು ಯಾವುದೇ ಕಾರಣಕ್ಕೂ ನೀನು ನಿನ್ನ ಕ್ಷತ್ರಿಯ ವರ್ಣಕ್ಕೆ ಅನುಚಿತವಾಗಿರ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ಯುದ್ಧವನ್ನೇ ಮಾಡಬೇಕು ಅನ್ನೋ ಅಭಿಪ್ರಾಯದಿಂದ ಅರ್ಜುನನ ಮೊದಲನೇ ಪ್ರಶ್ನೆಗೆ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ ಲೋಕೇಸ್ಮಿನ್ ಅನ್ನೋ ಶ್ಲೋಕದಲ್ಲಿ ಇನ್ನು ಎರಡನೇ ಪ್ರಶ್ನೆಗೆ ಯುದ್ಧನೇ ಯಾಕೆ ಶ್ರೇಯಾನ್ ಸುಧರ್ಮೆ ಇತ್ಯಾದಿ ಮೂರನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ ಅಸ್ಮಿನ್ ಲೋಕೆ ಈ ಸಾಧಕ ವರ್ಗದಲ್ಲಿ ನಿಷ್ಠ ಅಂದರೆ ಸ್ವರೂಪ ನೈಜ ಸ್ವರೂಪ ತಾನು ತಾನಾಗೋದು ಅಂದರೆ ಮುಕ್ತಿಯನ್ನು ಹೊಂದೋದು ಅಂತ ನಿತರಾಮ್ ಸಂಸಾರ ನಿವೃತ್ತಿಯು ಎರಡು ರೀತಿಯಾಗಿರೋದು ಮುಕ್ತಿಯಲ್ಲಿ ಎರಡು ವಿಧ ಸಾಧನಗಳಿಂದ ಅದನ್ನು ಪಡ್ಕೊಳ್ಳಕ್ಕೆ ಬರುತ್ತೆ ಪುರಾಮಯ ಪ್ರೋಕ್ತ ಇಹಿಂದೆ ಹಿಂದೆ ನಾನೇ ನಿನಗೆ ಹೇ ಅನಘಾನ್ ಸಂಬೋಧನೆ ಮಾಡಿ ಹೇಳ್ತದೆ ಆ ಎರಡೂ ವಿಧ ಸಾಧನಗಳನ್ನು ಮುಕ್ತಿಯನ್ನು ಪಡೆಯಲಿಕ್ಕೆ ಇರ್ತಕ್ಕಂಥದ್ದು ಯಾವುದು ಮತ್ತು ಹೇಗೆ ಅನ್ನೋ ಪ್ರಶ್ನೆಗೆ ಶ್ಲೋಕದ ಉತ್ತರಾರ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ ಜ್ಞಾನಯೋಗಿಯನ ಸಾಂಖ್ಯಾನ ಕರ್ಮಯೋಗಿಯನ ಯೋಗಂ ಸಾಂಖ್ಯಾನಮ ಅಂದರೆ ಜ್ಞಾನದಿಂದ ಪ ಮುಕ್ತಿ ಪಡೆಯುವಂತಹ ಯೋಗ್ಯತೆಯನ್ನು ಹೊಂದಿರುವಂತಹ ದೇವತೆಗಳಿಗೆ ಮತ್ತು ಸನಕಾರಿ ಮುನಿಗಳಿಗೆ ಯತಿಗಳಿಗೆ ಜ್ಞಾನಯೋಗ್ಯೇನ ಅಲ್ಪ ಕರ್ಮ ಹೆಚ್ಚಿನ ಜ್ಞಾನದಿಂದ ಕೂಡಿರ್ತಕ್ಕಂಥ ಜಪ ತಪ ಪಾಠ ಪ್ರವಚನ ಅಧ್ಯಯನಾದಿಗಳಿಂದ ನಿಷ್ಕಾಮವಾಗಿ ಮಾಡಿ ಮುಕ್ತಿ ಅನ್ನೋದು ಪ್ರಾಪ್ತಿಯಾಗತ್ತೆ ಮುಕ್ತಿ ಯೋಗೀ ನಾಮ ಕರ್ಮಯೋಗಿಗಳಿಗೆ ಜ್ಞಾನ ಅಲ್ಪ ಕರ್ಮ ಹೆಚ್ಚು ಇರ್ತಕ್ಕಂಥ ಕರ್ಮಯೋಗಿಯನ್ನು ಕರ್ಮಯೋಗದಿಂದ ಅನಿಷ್ಟ ಅಂದರೆ ಭುಕ್ತಿಪ್ರಾಪ್ತಿ ಇಲ್ಲಿ ಎರಡೂ ಕಡೆ ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡು ಇದೆ ಕರ್ಮ ಅಥವಾ ಜ್ಞಾನ ಯಾವುದು ಪ್ರಧಾನವಾಗಿದೆಯೋ ಅದರಿಂದ ಅದನ್ನು ಹೇಳ್ತಾರೆ ಕರ್ಮಯೋಗದಲ್ಲಿ ಕರ್ಮ ಹೆಚ್ಚು ಜ್ಞಾನ ಕಡಿಮೆ ಜ್ಞಾನಯೋಗದಲ್ಲಿ ಜ್ಞಾನ ಹೆಚ್ಚು ಕರ್ಮ ಕಡಿಮೆ ಜ್ಞಾನಯೋಗಿಗಳು ಮತ್ತು ಕರ್ಮಯೋಗಿಗಳು ಇಬ್ಬರೂ ಕೂಡ ಭಗವಂತನ ಜ್ಞಾನವನ್ನು ಹೊಂದಿರೋರೆ ಕರ್ಮಯೋಗಿಗಳಲ್ಲಿ ಜ್ಞಾನ ಇಲ್ಲ ಅಂತಲ್ಲ ಅಲ್ಪ ಜ್ಞಾನ ಕರ್ಮಕ್ಕೆ ಪ್ರಾಧಾನ್ಯ ಆದರೆ ಅದು ಕೇವಲ ಜ್ಞಾನದಿಂದ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಆನಂದದ ಅನುಭವ ಸಂಪೂರ್ಣವಾಗಿ ಆಗೋದಿಲ್ಲ ಆದರೂ ಜ್ಞಾನಯೋಗಿಗಳು ಕೂಡ ಕರ್ಮಾಚರಣೆಯನ್ನು ಮಾಡಲೇಬೇಕು ಅವರಿಗೂ ಯಾವುದೇ ಕರ್ಮದಿಂದ ವಿನಾಯಿತಿ ಅನ್ನೋದಿಲ್ಲ ಎಕ್ಸಮಿಷನ್ ಅನ್ನೋದಿಲ್ಲ ಅವರು ಕರ್ಮಾಚರಣೆಯನ್ನು ಮಾಡಲೇಬೇಕು ಆದ್ದರಿಂದ ಕೆಲವು ಎತ್ತಿಗಳು ಉದಾಹರಣೆಗೆ ಸನಕಾದಿಗಳು ತಮ್ಮಲ್ಲಿರುವಂತಾ ಜ್ಞಾನ ಮತ್ತು ಕರ್ಮ ಎರಡು ಉಪಾಯಗಳಲ್ಲಿ ಅಥವಾ ಮಾರ್ಗಗಳಲ್ಲಿ ಜ್ಞಾನವನ್ನು ಹೆಚ್ಚು ಸಂಪಾದನೆ ಮಾಡಿರೋದರಿಂದ ಮುಕ್ತರಾಗ್ತಾರೆ ಜನಕ ಪ್ರಿಯವ್ರತ ಮೊದಲಾಗಿರ್ತಕ್ಕಂಥ ಚಕ್ರವರ್ತಿಗಳು ಜ್ಞಾನ ಮತ್ತು ಕರ್ಮ ಇವೆರಡುಗಳಲ್ಲಿ ಕರ್ಮವನ್ನು ಹೆಚ್ಚಾಗಿ ಆಚರಣೆ ಮಾಡಿ ಅಂದರೆ ಜ್ಞಾನ ಸಹಿತವಾದ ಕರ್ಮಾಚರಣೆಯನ್ನು ಮಾಡಿ ಮುಕ್ತಿಯನ್ನು ಪಡಿತಾರೆ ಇದು ಭಗವಂತನ ನಿಯಮ ಅಥವಾ ಸಂಕಲ್ಪ ನೀನು ಕರ್ಮಾಧಿಕಾರಿ ಅರ್ಜುನ ನೀನು ಕರ್ಮಾಚರಣೆಯ ಮೂಲಕವೇ ಮುಕ್ತಿಯನ್ನು ಹೊಂದಬೇಕು ಅಂತ ತಿಳಿಸ್ತಾನೆ ಕೃಷ್ಣ ಜ್ಞಾನ ಮತ್ತು ಕರ್ಮ ಎರಡೂ ಉಪಾಯಗಳು ಇಬ್ಬರಲ್ಲೂ ಇದೆ ಕರ್ಮಯೋಗಿಗಳಲ್ಲಿ ಜ್ಞಾನ ಇದೆ ಜ್ಞಾನಯೋಗಿಗಳಲ್ಲಿ ಕರ್ಮ ಇದೆ ಹಾಗಿದ್ದರೂ ಯಾವುದು ಹೆಚ್ಚಿರುತ್ತೋ ಪ್ರಧಾನವಾಗಿರುತ್ತೋ ಅದರಿಂದ ಅದು ಜ್ಞಾನಯೋಗವೋ ಕರ್ಮಯೋಗವೋ ಅಂತ ಕರೆಯೋದು ಅದಕ್ಕೆ ಒಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ನೀರು ಸೇರಿರತಕ್ಕಂಥ ಹಾಲು ಅದನ್ನು ಹಾಲು ಅಂತಲೇ ವ್ಯವಹಾರ ಮಾಡ್ತೀವಿ ನೀರು ಕಡಿಮೆ ಇದೆ ಹಾಲು ಜಾಸ್ತಿ ಇದೆ ಅಂದಮೇಲೆ ನೀರಿಲ್ಲ ಅಂತಲ್ಲ ನೀರು ಇದ್ದೇ ಇದೆ ಆದರೆ ಕರೆಯೋದು ಹಾಲು ಅಂತಲೇ ಕರಿತೀವಿ ಯಾಕಂದರೆ ನೀರು ಅಪ್ರದಾನ ಪ್ರಧಾನ ಯಾವುದು ಹಾಲು ತಾರತಮ್ಯದಲ್ಲಿ ಕರ್ಮವು ಜ್ಞಾನಕ್ಕಿಂತ ಕಡಿಮೆ ಅಂತ ಹೇಳೋದು ನಿಜ ಆದರೆ ಆ ಕಾರಣಕ್ಕಾಗಿ ಕರ್ಮ ತ್ಯಾಗ ಮಾಡಬೇಕು ಕರ್ಮವನ್ನೇ ಬಿಟ್ಟುಬಿಡಬೇಕು ಅಂತ ಸರ್ವತಾ ಅರ್ಥ ಅಲ್ಲ ಮೋಕ್ಷ ಪ್ರಾಪ್ತಿ ಅನ್ನೋದು ತತ್ವಜ್ಞಾನದಿಂದಲೇ ಹೊರತು ಕರ್ಮದಿಂದ ಅಲ್ಲ ಆದ್ದರಿಂದ ತತ್ವಜ್ಞಾನ ಅನ್ನೋದು ದೊಡ್ಡದು ಅಥವಾ ಶ್ರೇಷ್ಠ ಆದರೆ ತತ್ವಜ್ಞಾನವನ್ನು ಪಡಿಲಿಕ್ಕೆ ಕರ್ಮ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀ ಭವತಿ ಅಂತ ಮುಂದೆ ಕೃಷ್ಣನೇ ಹೇಳ್ತಾನೆ ಆದ್ದರಿಂದ ಕರ್ಮವನ್ನ ಕಡ್ಡಾಯವಾಗಿ ಆಚರಣೆ ಮಾಡಲೇಬೇಕು ಆದರೆ ಆ ಕರ್ಮಾಚರಣೆಯ ಗುರಿ ತತ್ವಜ್ಞಾನ ಪ್ರಾಪ್ತಿಗಾಗಿ ಆಗಿರಬೇಕೆ ಹೊರತು ಇತರ ಯಾವುದೇ ಸಾಮಾನ್ಯವಾಗಿರ್ತಕ್ಕಂಥ ಫಲ ಅಥವಾ ಕ್ಷುದ್ರ ಫಲಗಳಿಗಾಗಿ ಅಲ್ಲ ಉದಾಹರಣೆ ಕೊಡಬೇಕು ಅಂತಂದರೆ ಬೆಂಕಿಯನ್ನು ಭಕ್ಷಣೆ ಮಾಡಲಿಕ್ಕೆ ತಿನ್ನಲಿಕ್ಕೆ ಬರೋದಿಲ್ಲ ಆದರೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅನ್ನವನ್ನು ತಯಾರು ಮಾಡಲಿಕ್ಕೆ ಅಡುಗೆಯನ್ನು ಮಾಡಲಿಕ್ಕೆ ಬೆಂಕಿ ಅಥವಾ ಅಗ್ನಿ ಬೇಕೇ ಬೇಕು ಅದರಂತೆ ಕರ್ಮವು ನೇರವಾಗಿ ಮೋಕ್ಷಸಾಧನ ಆಗದೇ ಇದ್ದರೂ ಮೋಕ್ಷ ಸಾಧಕವಾದ ಅಥವಾ ಮೋಕ್ಷೋಪಯೋಗಿ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಅದು ಅತ್ಯಂತ ಅವಶ್ಯಕವಾಗಿ ಇರುವಂಥದ್ದು ಆ ಕರ್ಮವನ್ನು ತ್ಯಾಗ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡೋದು ಅಂತಂದರೆ ಬೆಂಕಿ ಅಥವಾ ಅಗ್ನಿ ಇಲ್ಲದೇ ಅನ್ನವನ್ನು ಬೇಯಿಸುವಂತಹ ಪ್ರಯತ್ನದಂತೆ ಅಸಾಧ್ಯವಾಗಿದೆ ಆ ಕರ್ಮಗಳು ಎರಡು ವಿಧ ಒಂದು ಪ್ರವೃತ್ತ ಕರ್ಮಗಳು ಇನ್ನೊಂದು ನಿವೃತ್ತ ಕರ್ಮಗಳು ಪ್ರವೃತ್ತ ಅಂದರೆ ಕಾಮ್ಯ ಕರ್ಮಗಳು ಅಥವಾ ಸಕಾಮಕರ್ಮಗಳು ಅಥವಾ ಪ್ರವೃತ್ತ ಕರ್ಮಗಳು ಅಂತ ಒಂದಕ್ಕೆ ಹೆಸರು ನಿವೃತ್ತ ಕರ್ಮಗಳು ಅಂದರೆ ನಿಷ್ಕಾಮ ಕರ್ಮಗಳು ಕಾಮ್ಯ ಅಥವಾ ಸಕಾಮಕರ್ಮಗಳು ಅಂದರೆ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿಗೆ ಆಚರಣೆ ಮಾಡುವಂತಹ ಕರ್ಮಗಳು ನಿಷ್ಕಾಮ ಕರ್ಮಗಳು ಅಥವಾ ನಿವೃತ್ತ ಕರ್ಮಗಳು ಅಂತಂದರೆ ಫಲಾಪೇಕ್ಷ ರಹಿತವಾಗಿ ಕೇವಲ ತತ್ವಜ್ಞಾನಕ್ಕೆ ಮಾತ್ರ ಸಾಧನ ಆಗುವಂತಹ ಕರ್ಮಗಳು ಉದಾಹರಣೆಗೆ ಯಜ್ಞಯಾಗಾದಿಗಳು ಫಲಾಪೇಕ್ಷ ಸಹಿತನೂ ಮಾಡ್ಬೋದು ಗೃಹಸ್ಥನಾದವನು ಫಲಾಪೇಕ್ಷ ರಹಿತವಾಗೂ ಮಾಡ್ಬೋದು ಅದೇ ರೀತಿಯಾಗಿ ಜಪ ತಪ ಅನುಷ್ಠಾನ ಅಧ್ಯಯನ ಬದಲಾದವುಗಳು ನಿಷ್ಕಾಮ ಕರ್ಮಗಳಿಗೆ ದೃಷ್ಟಾಂತ ನಿವೃತ್ತ ಅಥವಾ ನಿಷ್ಕಾಮ ಕರ್ಮಗಳ ಫಲ ನೇರವಾಗಿ ತತ್ವಜ್ಞಾನನೇ ಪ್ರಾಪ್ತಿ ಆದ್ದರಿಂದ ಅವುಗಳನ್ನು ಅನುಷ್ಠಾನ ಮಾಡುವವರಿಗೆ ಜ್ಞಾನಯೋಗಿಗಳು ಅಥವಾ ಸಾಂಖ್ಯರು ಅಂತ ಕರೀತಾರೆ ಇನ್ನು ಪ್ರವೃತ್ತ ಅಥವಾ ಸಕಾಮ ಕರ್ಮಗಳು ಮೂಲತಃ ಬಂದ ಕವೇ ಆಗಿರುತ್ತೆ ಆದರೆ ಅಂತಹ ಕರ್ಮಗಳನ್ನು ಕೂಡ ಸ್ವರ್ಗಾದಿ ಅಪೇಕ್ಷೆ ತ್ಯಾಗ ಮಾಡಿ ಅನುಷ್ಠಾನ ಮಾಡಿದಾಗ ಅವುಗಳೂ ಕೂಡ ತತ್ವಜ್ಞಾನ ಸಂಪಾದನೆಗೆ ಸಾಧಕ ಆಗ್ತಾವೆ ಹೀಗೆ ಅವುಗಳನ್ನು ಅನುಷ್ಠಾನ ಮಾಡಿ ಜ್ಞಾನಿಗಳಾಗುವವರು ಕರ್ಮಯೋಗಿಗಳು ಸನಕಾದಿಗಳು ಜ್ಞಾನಯೋಗಿಗಳಾದರೆ ಜನಕಾದಿಗಳು ಕರ್ಮಯೋಗಿಗಳು ಅಂತ ಕರೆಸ್ಕೋತಾರೆ ಈ ಎರಡೂ ವರ್ಗದವರು ಸಹ ಸಂಪೂರ್ಣವಾಗಿ ಕರ್ಮವನ್ನು ಬಿಡುವಂತೆ ಇಲ್ಲ ತ್ಯಾಗ ಮಾಡುವಂತೆ ಇಲ್ಲ ಆದ್ದರಿಂದ ಇವರಿಬ್ಬರು ಜ್ಞಾನಯೋಗಿಗಳೂ ಹೌದು ಕರ್ಮಯೋಗಿಗಳೂ ಹೌದು ಯಾವುದು ಪ್ರಾಚುರ್ಯ ಇರುತ್ತೋ ಹೆಚ್ಚಿರತ್ತೋ ಅದರಿಂದ ಪ್ರಧಾನವಾಗಿ ಗುರುತಿಸುವಂಥದ್ದು ಹೀಗೆ ಇವರಿಬ್ಬರ ವರ್ಗೀಕರಣ ವಿಭಾಗವನ್ನು ಮಾಡಿರುವಂಥದ್ದು ಅದಕ್ಕೆ ದುಷ್ಟಾಂತ ಕೊಡಬೇಕು ಅಂತಾದರೆ ವೈದ್ಯ ವೈದ್ಯಶಾಸ್ತ್ರ ಮೆಡಿಕಲ್ ಸೈನ್ಸ್ ಓದಿರ್ತಕ್ಕಂತಹ ಅಥವಾ ಕಲಿತಂತ ವ್ಯಕ್ತಿ ವೈದ್ಯ ವೃತ್ತಿಯನ್ನಾದರೂ ಮಾಡ್ಬೋದು ಅಥವಾ ವೈದ್ಯಶಾಸ್ತ್ರದ ಅಧ್ಯಾಪಕ ವೃತ್ತಿಯನ್ನಾದರೂ ಮಾಡ್ಬೋದು ಎಚ್ ಮೆಡಿಕಲ್ ಕಾಲೇಜ್ ಅಂತನೂ ಮಾಡ್ಬೋದು ಮೆಡಿಕಲ್ ಪ್ರಾಕ್ಟೀಷನರ್ ಏನು ವೈದ್ಯ ವೃತ್ತಿಯನ್ನು ನಡೆಸ್ತಾ ಅಂದ್ರೆ ವೈದ್ಯ ಅಥವಾ ಡಾಕ್ಟರ್ ಅಂತ ಕರಿತೀವಿ ಅದೇ ಟೀಚಿಂಗ್ ಪ್ರೊಫೆಷನ್ ಅಧ್ಯಾಪಕ ವೃತ್ತಿಯನ್ನು ಆಯ್ಕೆ ಆಯ್ಕೆ ವೈದ್ಯ ವಿದ್ಯಾರ್ಥಿಗಳಿಗೆ ಅವನು ಪಾಠವನ್ನು ಬೋಧನೆ ಮಾಡಿದ್ರೆ ಅವನನ್ನು ಅಧ್ಯಾಪಕ ಅಂತ ಹೇಳ್ತೀವಿ ಇಬ್ಬರೂ ವೈದ್ಯರೇ ಮೂಲತಃ ಇಬ್ಬರು ವೈದ್ಯ ಪದವೀಧರರೇ ಮೆಡಿಕಲ್ ಗ್ರ್ಯಾಜುಯೇಟ್ಸೆ ಆದರೆ ಅವರ ವೃತ್ತಿಯ ಪರಿಣಾಮದಿಂದ ಹೆಸರಿನಲ್ಲಿ ವೈವಿಧ್ಯತೆಯನ್ನು ನೋಡ್ತೀವಿ ಹೇಗೋ ಹಾಗೆ ಜ್ಞಾನಯೋಗಿಗಳು ಮತ್ತು ಕರ್ಮಯೋಗಿಗಳು ಅಂತ ಇಲ್ಲಿ ವಿಭಾಗ ಭಗವದ್ಗೀತೆಯಲ್ಲಿರುವಂತಹ ಅತ್ಯಂತ ಕಠಿಣಮಯವಾಗಿರ್ತಕ್ಕಂಥ ಗೊಂದಲ ಉಂಟು ಮಾಡುವಂತಹ ಸಾಂಖ್ಯ ಮತ್ತು ಯೋಗಗಳನ್ನು ಹೀಗೆ ಸಮರ್ಪಕವಾಗಿ ಮನಸ್ಸಿಗೆ ನಾಟುವಂತೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಕೀರ್ತಿ ಅಂತಾದರೆ ಶ್ರೀಮದಾಚಾರ್ಯರದ್ದು ಜ್ಞಾನಯೋಗಿಗಳು ಅಂದರೆ ಪೂರ್ಣವಾಗಿ ಕರ್ಮವನ್ನು ತ್ಯಾಗ ಮಾಡಿದವರು ಕರ್ಮಯೋಗಿಗಳು ಅಂದರೆ ಜ್ಞಾನರಹಿತರು ಹೀಗೆ ಮನಸ್ಸಿಗೆ ಬಂದಂತೆ ಕೆಲವರು ಅರ್ಥೈಸ್ತಾರೆ ಆದರೆ ಅದು ಸರಿಯಲ್ಲ ಒಂದು ವೇಳೆ ಈ ಅರ್ಥವನ್ನು ಅಭಿಪ್ರಾಯವನ್ನು ಒಪ್ಪೋದಾದರೆ ಕರ್ಮಯೋಗಿಗಳು ಅಂದರೆ ಸಂಪೂರ್ಣವಾಗಿ ಜ್ಞಾನವನ್ನು ತೊರೆದವರು ಅಂತಲೇ ತಿಳ್ಕೊಬೇಕಾಗತ್ತೆ ಹಾಗೇನಾದರೂ ಒಪ್ಪಿದರೆ ಪ್ರಿಯವ್ರತ ಜನಕಾದಿ ಮಹಾಮಹಾಜ್ಞಾನಿಗಳಾಗಿರ್ತಕ್ಕಂಥ ಚಕ್ರವರ್ತಿಗಳನ್ನು ಜ್ಞಾನ ಶೂನ್ಯರು ಅಜ್ಞಾನಿಗಳು ಅಂತ ತಿಳಿದಂಥ ಆಗತ್ತೆ ಈ ರೀತಿಯಾಗಿರ್ತಕ್ಕಂಥ ಮಿಥ್ಯಾಜ್ಞಾನದಿಂದ ತಮಸ್ಸೇ ಪ್ರಾಪ್ತಿಯಾಗತ್ತೆ ಹೊರತು ಅನ್ಯದಾರೇನೋದಿಲ್ಲ ಭಗವಂತ ಯಾರಿಗೆ ಯಾರ್ಯಾರಿಗೆ ಯಾವ್ಯಾವ ಮಾರ್ಗವನ್ನು ಕರ್ಮಯೋಗನೋ ಜ್ಞಾನಯೋಗವನ್ನು ಹೊಂದಿಸಿರ್ತಾನೋ ಅದನ್ನು ಸಾಧಿಸುವಂತಹ ಪ್ರಯತ್ನವನ್ನು ಅವರವರು ಮಾಡಬೇಕು ಈ ವಿಚಾರವನ್ನು ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಮಿಹಿತೋ ಎಸ್ ಎ ಧರ್ಮೇ ವಿಷ್ಣುನ ಪ್ರಭವಿಷ್ಣುನ ತೇನ ಮುಕ್ತಿರ್ ಭವೇ ತಸ್ಯ ತಮ್ ಗುರುರ್ವೇದ ಸರ್ವವಿತ್ ಪ್ರವೃತ್ತ ಸಂಹಿತೆಯ ವಾಕ್ಯವನ್ನು ಕೊಟ್ಟಲ್ಲಿ ತಿಳಿಸ್ತಾರೆ ಅದಕ್ಕೆ ದೃಷ್ಟಾಂತ ಹೇಳೋದಾದರೆ ರೋಗಿ ಡಾಕ್ಟರ್ ಹತ್ರ ವೈದ್ಯರ ಹತ್ರ ಹೋಗ್ತಾನೆ ತನ್ನ ಸಮಸ್ಯೆಯನ್ನು ಹೇಳ್ಕೊತಾನೆ ಅಲ್ಲಿ ಔಷಧದ ಆಯ್ಕೆ ಯಾರದ್ದು ವೈದ್ಯರದ್ದಾಗಿರುತ್ತೆ ಹೊರತು ರೋಗಿಯದ್ದಲ್ಲ ವೈದ್ಯನೂ ಕೂಡ ಔಷಧಿ ಪ್ರಿಸ್ಕ್ರೈಬ್ ಮಾಡೋದು ರೋಗಿಯ ರೋಗದ ಗುಣಲಕ್ಷಣಗಳನ್ನು ಅವನ ಹೆರಿಡಿಟ್ರಿ ಕಾಸ್ ಏನಿದೆಯಲ್ಲ ಆನುವಂಶಿಕ ಕೇಸಿಸ್ಟ್ರಿ ಇತ್ಯಾದಿ ನೋಡಿಯೇ ಪ್ರಿಸ್ಕ್ರಿಪ್ಷನ್ ಬರಿತಾನೆ ಹೊರತು ಮತ್ಯಾವುದೋ ಕಾರಣದಿಂದ ಅಲ್ಲ ಅದರಂತೆ ಇಲ್ಲಿ ಭಗವಂತ ಅವರವರ ಯೋಗ್ಯತೆಗೆ ತಕ್ಕಂತೆ ಯೋಗಗಳನ್ನು ಕರ್ಮಯೋಗನೋ ಜ್ಞಾನಯೋಗನೋ ಅಂತ ವಿಧಿಸ್ತಾನೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ನೈರ್ಗುಣ್ಯ ಅನ್ನೋ ದೋಷ ಇಲ್ಲ ಶ್ರೀಕೃಷ್ಣ ಅರ್ಜುನನಿಗೆ ನೀನು ಕರ್ಮಯೋಗಿ ಆಗಿರೋ ಕಾರಣ ಪ್ರಿಯ ವ್ರತ ಜನಕಾರಿಗಳಂತೆ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮಗಳನ್ನು ನೀನು ಆಚರಣೆ ಮಾಡಲೇಬೇಕು ಅಂತೆಲ್ಲ ತಿಳಿಸಿ ಈಗ ಕರ್ಮ ಮಾಡಲೇಬಾರ್ದು ಅಂತ ಹೇಳ್ತಿರುವಂತಹ ಅರ್ಜುನನ ಅಭಿಪ್ರಾಯವನ್ನು ಕೃಷ್ಣ ಪ್ರಶ್ನೆ ಮಾಡ್ತಾನೆ ಕರ್ಮ ಮಾಡದೇ ಇರೋದರಿಂದ ಸಿದ್ಧಿ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಮೋಕ್ಷಕ್ಕೆ ನೈಷ್ಕಾರಿಮ್ಯ ಅಂತ ಹೆಸರು ಹೀಗಾಗಿ ನೈಷ್ಕರ್ಮ್ಯ ರೂಪವಾಗಿರ್ತಕ್ಕಂಥ ಮೋಕ್ಷ ಪ್ರಾಪ್ತಿಯಾಗಲಿಕ್ಕೆ ಕರ್ಮ ಮಾಡಬಾರ್ದು ಅಂತ ಈ ರೀತಿಯಾಗಿ ಅರ್ಥಾಪತ್ತಿಯಿಂದ ಹೀಗೆ ಸಾಧಿಸ್ತಾ ಇದೆಯಾ ನೀನು ನಿನ್ನ ಅಭಿಪ್ರಾಯ ಇದ ಅಥವಾ ಕರ್ಮವು ಸಂಸಾರಕ್ಕೆ ಕಾರಣ ಆಗೋದ್ರಿಂದ ಕರ್ಮವನ್ನು ಮಾಡದೇ ಇದ್ದರೆ ಮೋಕ್ಷ ಸಿಗತ್ತೆ ಅಂತ ನಿನ್ನ ಅಭಿಪ್ರಾಯನಾ ಅಂತ ಈ ರೀತಿಯಾಗಿ ಅರ್ಜುನನನ್ನು ಕೃಷ್ಣ ಪ್ರಶ್ನೆ ಮಾಡ್ತಾನೆ ಅಥವಾ ಕರ್ಮಣ ಬದ್ಧತೆ ಜಂತು ಅಂತ ಸ್ಮೃತಿ ವಾಕ್ಯ ಇರೋದ್ರಿಂದ ಕರ್ಮವು ಮೋಕ್ಷಕ್ಕೆ ಪ್ರತಿಬಂಧಕ ಆಗೋದ್ರಿಂದ ಕರ್ಮತ್ಯಾಗ ಮಾಡಬೇಕು ಕರ್ಮವನ್ನ ಮಾಡಲೇಬಾರದು ಅಂತ ನಿನ್ನ ಅಭಿಪ್ರಾಯನೋ ಹೀಗೆ ಮೂರು ಪ್ರಶ್ನೆಗಳನ್ನು ಕೃಷ್ಣ ಅರ್ಜುನನಿಗೆ ಮಾಡ್ತಾನೆ ನಂತರ ಕರ್ಮತ್ಯಾಗ ಮೋಕ್ಷಕ್ಕೆ ಕಾರಣ ಅಲ್ಲ ಅನ್ನೋದನ್ನು ನಾಲ್ಕನೇ ಶ್ಲೋಕದಿಂದ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ ಮುಂದಿನ ನಾಳೆ ದಿನ ಸೇರಿದಾಗ ನೋಡೋಣ ಅಂತ ಶ್ರೀಕೃಷ್ಣ ಅರ್ಪಣ